ಲಾಯರ್ ಫಿಜು ತಿಪ್ಪದೊಡ್ಡಿ ಮೈಸೂರು ಸಂಸ್ಥಾನದ ಆಗ್ನೇಯ ದಿಕ್ಕಿನ ಸರಹದ್ದಿನ ಹಳ್ಳಿ ಅಲ್ಲಿಂದ ಪುಂಗನೂರು ಎಂಟೊಂಬತ್ತು ಮೈಲಿ ಅದರಲ್ಲಿದ್ದ ಕುಟುಂಬಗಳು ಇಪ್ಪತ್ತಿಪ್ಪತ್ತೈದು ಒಂದು ಶಾನ್ಭೋಗ ಶಾನ್ಭೋಗದರದ್ದು ಹತ್ತು ಹದಿನೈದು ಒಕ್ಕಲಿಗ ರೆಡ್ಡಿಗಳದ್ದು ಐದಾರು ಈಗ ಹರಿಜನರೆಂದು ಹೇಳಿಸಿಕೊಳ್ಳುವ ಜಾತಿಯವರದು ಮಿಕ್ಕವು ಇತರ ಕುಲಸ್ಥರದು ಊರಿನ ಮನೆಗಳೆಲ್ಲ ಮಣ್ಣುಗೋಡೆಗಳವು ಕೆಲವಕ್ಕೆ ಮಣ್ಣು ಮಾಳಿಗೆ ಮಿಕ್ಕವು ನಾಡು ಹಂಚಿನ ಚಾವಣಿಯವು ಯಾವ ಮನೆಗೂ ನೆಲಕ್ಕೆ ಗಾರೆ ಗಚ್ಚು ಆಗಿರಲಿಲ್ಲ ಊರಿನ ಸುತ್ತ ನಾಗದಾಳಿ ಕಾಡು ಊರಿಗೆ ಹೋಗುವ ದಾರಿ ಊರಿನಲ್ಲಿ ಜನ ಓಡುವ ಓಡಾಡುವ ದಾರಿ ಇದಿಷ್ಟನ್ನು ಜನ ಆಗಾಗ ನಾಗದಾಳಿಯ ಪ್ರಭುತ್ವದಿಂದ ಬಿಡಿಸಿಕೊಳ್ಳಬೇಕಾಗಿತ್ತು ಆ ಊರಿನ ಶಾನುಭೋಗರು ಸಂಜೀವಯ್ಯನವರು ಆರು ಮೇಲೂ ಅವರ ಬಾರಿಯ ಸಂಜೀವಮ್ಮ ಅವರ ವಂಶಿಕರು ಈಗಲೂ ಇದ್ದಾರೆ ಈಗ ನಾನು ಹೇಳ ಹೊರಟಿರುವ ಸಂಗತಿ ಸುಮಾರು ಒಂದು ನೂರು ವರ್ಷದ ಹಿಂದಿನದು ನನ್ನ ತಾಯಿಯ ತಾಯಿಯಿಂದ ನಾನು ಕೇಳಿದ ಸಂಗತಿಯದು ಆಗ ಬ್ರಿಟಿಷ್ ಕುಂಫಣಿಯವರು ಮೈಸೂರನ್ನ ಆಳುತ್ತಿದ್ದರು ಟಿಪ್ಪು ಸುಲ್ತಾನರ ಆಳಿಕೆ ಮುಗಿದು ಸುಮಾರು ಐವತ್ತು ವರ್ಷವಾಗಿತ್ತು ಬ್ರಿಟಿಷರು ತಮ್ಮ ಹೊಸ ಹೊಸ ರಾಜ್ಯ ಪದ್ಧತಿಯನ್ನು ಕಟ್ಟಲು ಆರಂಭಿಸಿದರು ವ್ಯವಸಾಯದ ಜಮೀನುಗಳ ಸತ್ತುಗಾರಿಕೆಯನ್ನು ಒಂದು ವ್ಯವಸ್ಥೆಗೆ ತಂದು ಕಂದಾಯ ಕವಳಿಗೆಗಳನ್ನು ಗೊತ್ತು ಮಾಡಿ ರೈತರು ಅದನ್ನು ಸರಕಾರಕ್ಕೆ ಪಾವತಿ ಮಾಡಿ ರಸೀದಿ ಪಡೆಯುವ ಕ್ರಮವನ್ನು ಜಾರಿಗೆ ತರುತ್ತಿದ್ದರು ತಿದ್ದ ತಿಪ್ಪದೊಡ್ಡಿಯನ್ನು ಒಳಗೊಂಡಿದ್ದ ಬೈರಕೂರು ಹೋಬಳಿಗೆ ಗುಂಜೂರು ನಾರಾಯಣಪ್ಪನವರು ಶೇಕದಾರರಾಗಿದ್ದರು ಅವರು ಕೆಲಸದಲ್ಲಿ ಸಮರ್ಥರೆಂದು ಕಾಸಿನ ವಿಷಯದಲ್ಲಿ ಕಟ್ಟುನಿಟ್ಟುಳ್ಳವರೆಂದು ಹೆಸರಿತ್ತು ಒಂದು ದುರು. ಹೀಗಿರಲಾಗಿ ತಿಪ್ಪದೊಡ್ಡಿಯ ಶಾನುಭೋಗ ಸಂಜೀವಯ್ಯನವರ ಮೇಲೆ ಯಾರೋ ಆಗದವರು ಸರಕಾರಕ್ಕೆ ಒಂದು ದೂರು ಬರೆದುಕೊಂಡಿದ್ದರು ಅವರು ರೈತರಿಂದ ಪಡೆದುಕೊಂಡ ಹಣದಲ್ಲಿ ಒಂದು ಭಾಗವನ್ನು ಸ್ವಂತಕ್ಕಿರಿಸಿಕೊಂಡು ಮಿಕ್ಕದನ್ನು ಸರಕಾರದ ಖಜಾನೆಗೆ ಕಟ್ಟುತ್ತಿದ್ದಾರೆಂದು ಸಂಜೀವನವರು ಸಂಜೀವಯ್ಯನವರು ಬಾರಿ ಸಂಸಾರಿ ಮತ್ತು ದರ್ಪಶಾಲಿ ಆತನ ಮಾತಿಗೆ ಆ ಅಕ್ಕಪಕ್ಕದ ಹಳ್ಳಿಗಳಲ್ಲೆಲ್ಲ ತುಂಬಾ ಗೌರವವಿತ್ತು ವಾಡಿದವರನ್ನು ದಂಡಿಸಲು ಅವರು ಹೆದರುತ್ತಿರಲಿಲ್ಲ ಅವರ ವಾಕು ಕೊಂಚ ಜೋರಾದದ್ದೇ ಜನ ಶಾನುಭೋಗರೆಂದು ಗಣಿಸಿದ್ದುದಕ್ಕಿಂತ ಹೆಚ್ಚಾಗಿ ಅವರನ್ನು ಗ್ರಾಮದ ಯಜಮಾನರೆಂದು ಗೌರವಿಸಿತ್ತು ಆ ಯಜಮಾನಿಕೆಯನ್ನು ನಿರ್ವಹಿಸುವ ರಬಸದಲ್ಲಿ ಅವರು ಇಲ್ಲೊಬ್ಬನಿಗೆ ಅಲ್ಲೊಬ್ಬನಿಗೆ ಚೀಮಾರಿ ಹಾಕಿ ಶಿಕ್ಷೆ ಮಾಡುವುದು ಅನಿವಾರ್ಯವಾಗಿತ್ತು ಇಂತವರು ಇಬ್ಬರು ಸೇರಿ ಬರೆದಿದ್ದ ಆ ದೂರು ಕಚೇರಿಯಲ್ಲಿ ಯಾರ ಕೈವಾಡದಿಂದಲೋ ಆ ಗಮನ ದೊರೆಯಿತು ಅಮಲ್ದಾರರು ವಿಚಾರಣೆ ನಡೆಸಿ ಸಂಜೀವಯ್ಯನವರ ಮೇಲೆ ಹೊತ್ತ ಆಪಾದನೆಯನ್ನು ಎತ್ತಿ ಹಿಡಿದರು ಈ ಪಿರಿಯಾದ ಬೆಳೆದು ಡೆಪ್ಯೂಟಿ ಕಮಿಷನರ ಮುಂದೆ ಬಂತು ಶೇಖದಾರ ನಾರಾಯಣಪ್ಪನವರು ಆ ಫಿರ್ಯಾದಿನ ಮರ್ಮವನ್ನು ತಿಳಿದಿದ್ದವರು ಯಾರೋ ಮಾಡದೇ ಇದ್ದಂಥ ಅಪಕಾರ್ಯವನ್ನು ಸಂಜೀವಯ್ಯನವರೇನು ಮಾಡಿರಲಿಲ್ಲ ಶಾನುಭೋಗರು ದರ್ಪದ ಮಾತನಾಡುವುದು ಜಬರದಸ್ತಿ ನಡೆಸುವುದು ಒಂದೆರಡು ಕಾಸು ಕಾಣಿಕೆ ತೆಗೆದುಕೊಳ್ಳುವುದು ಆ ಕಾಲದಲ್ಲಿ ಅಪರೂಪದ ಸಂಗತಿಯಲ್ಲ ಅದು ಸರಕಾರದ ಮೇಲಧಿಕಾರಿಗಳಿಗೆ ತಿಳಿಯದೇ ಇದ್ದ ಸಂಗತಿಯೂ ಅಲ್ಲ ಅವರು ಆ ಮಾಮೂಲು ಮರ್ಯಾದೆಗಳನ್ನು ಕಂಡು ಕಾಣದವರಂತೆ ನಡೆದುಕೊಳ್ಳುತ್ತಿದ್ದರು ಅದು ಕಾನೂನು ಗ್ರಂಥದ ದೃಷ್ಟಿಯಿಂದ ದೋಷವೆನಿಸಿದರೂ ಜನದ ವಾಡಿಕೆಯ ದೃಷ್ಟಿಯಿಂದ ಗಣನೆಗೆ ಬರುತ್ತಿರಲಿಲ್ಲ ತೊಂಬತ್ತೊಂಬತ್ತು ಮಂದಿ ಶಾನುಭೊಗರು ಮಾಡುತ್ತಿದ್ದ ಕೆಲಸವನ್ನು ಸಂಜೀವಯ್ಯನು ಮಾಡಿದ್ದರೆ ಇತರರಿಗೆ ಆಗದ ಶಿಕ್ಷೆ ಇವನೊಬ್ಬನಿಗೆ ಮಾತ್ರ ಏಕಾಗಬೇಕು ಸಂಜೀವಯ್ಯ ಶೇಕದಾರ ನಾರಾಯಣಪ್ಪನವರು ಕಾಲು ಇಳಿದ ಶೇಖದರ ನಾರಾಯಣಪ್ಪನವರು ಆತನನ್ನು ಕರೆದುಕೊಂಡು ಕೋಲಾರಕ್ಕೆ ಹೋಗಿ ಲಾಯರ್ ಶೇಷಗಿರಿಯಪ್ಪನವರ ಕಾಲು ಹಿಡಿದರು ಶೇಷಗಿರಿಯಪ್ಪನವರು ಪ್ರಭಾವಶಾಲಿಯಾದ ಲಾಯರ್ ಎಂದು ಹೆಸರಾಗಿತ್ತು ಅದಲ್ಲದೆ ನಾರಾಯಣಪ್ಪ ಶೇಷಗಿರಿಯಪ್ಪ ಇಬ್ಬರೂ ಒಂದೇ ಜಾತಿ ಪಂಗಡದವರು ಬಾಂಧವ್ಯ ಬೆಳೆಸಬಹುದಾದವರು ವಿಚಾರಣೆ ಡೆಪ್ಯೂಟಿ ಕಮಿಷನರ ಕಚೇರಿಯಲ್ಲಿ ಫಿರಿಯಾದ ವಿಚಾರಣೆಗೆ ಬಂತು ಲಾಯರ್ ಶೇಷಗಿರಿಯಪ್ಪನವರು ಶಾನುಭೋಗ ಸಂಜೀವಯ್ಯ ನಿರ್ದೋಷಿ ಎಂದು ವಾದಿಸಿದರು ಆತ ದೋಷಿಯೊಂದು ರುಜುವಾತು ಮಾಡಲು ಆತ ರೈತರಿಗೆ ಕೊಟ್ಟಿದ್ದ ಪಠ್ಯ ರಶೀತಿಗಳನ್ನು ತಾಲೂಕು ಅಮಲ್ದಾರರು ಒದಗಿಸಿದ್ದರು ಡೆಪ್ಯುಟಿ ಕಮಿಷನರು ಲಾಯರ್ ಕುರಿತು ಕೇಳಿದರು ಈ ಪಠ್ಯ ಪುಸ್ತಕಗಳಿಗೆ ಏನು ಹೇಳುತ್ತೀರಿ ಇದಕ್ಕೆಲ್ಲ ನಿಮ್ಮ ಕಕ್ಷಿಗಾರನು ರುಜು ಮಾಡಿದ್ದಾನಲ್ಲ ಇಂಥ ಸುಳ್ಳು ಬರವಣಿಗೆ ಕೊಡಬಹುದು ಲಾಯರ್ ಇದರಲ್ಲಿ ಸುಳ್ಳೇನೂ ಸ್ವಾಮಿ ಈ ಪಠ್ಯ ಪುಸ್ತಕಗಳನ್ನು ಬರೆದವನು ತಾನೆ ಎಂದು ಸಂಜೀವಯ್ಯ ಒಪ್ಪಿಕೊಳ್ಳುತ್ತಾನೆ ಡೆಪ್ಟಿ ಕಮಿಷನರ್ ಈ ಪಟ್ಟೆ ನೋಡಿ ಇದು ಸರಿಯಾದ ರೆಸಿಪಿಯೋ ಅದರಲ್ಲಿ ಹಣದ ಸೂಚನೆಯೇ ಇಲ್ಲವಲ್ಲ ಲಾಯರು ಸ್ವಾಮಿ ಈ ಪಠ್ಯ ಪುಸ್ತಕ ಪಾಚಂಪಲ್ಲಿ ಮುನಿರೆಡ್ಡಿಗೆ ಸೇರಿದ್ದು ಆತನನ್ನೇ ಕೇಳೋಣವಾಗಲಿ ಅವನು ಈಗ ಸದ್ದಿನ ಸನ್ನಿಧಾನದಲ್ಲಿ ಹಾಜರಿದ್ದಾನೆ ಡೆಪ್ಯೂಟಿ ಕಮಿಷನರ್ ಅವನನ್ನು ಕರೆಯಿರಿ ಪಾಚಂಪಲ್ಲಿ ಮುನಿರೆಡ್ಡಿ ಬಂದು ಡೆಪ್ಟಿ ಕಮಿಷನರಿಗೆ ಕೈ ಮುಗಿದು ನಿಂತ ಡೆಪ್ಯೂಟಿ ಕಮಿಷನರ್ ಅವನ ಹೆಸರು ಊರನ್ನು ಬರೆದುಕೊಳ್ಳುವಂತೆ ತಮ್ಮ ಗುಮಾಸ್ತನಿಗೆ ಹೇಳಿ ಆಮೇಲೆ ಮುನಿರೆಡ್ಡಿಯ ಕಡೆಗೆ ತಿರುಗಿ ಈ ಪಠ್ಯ ಪುಸ್ತಕ ಯಾರದಯ್ಯ ನಂದೇ ಸ್ವಾಮಿ ನೀನು ಕಂದಾಯ ಹಣ ಕೊಟ್ಟೇನ ಕೊಟ್ಟೇನಯ್ಯ ಕೊಟ್ಟೆ ಸ್ವಾಮಿ ಅದನ್ನ ಇದರಲ್ಲಿ ಬರೆದಿದ್ದಾರೆ ಅವರು ಬರೆದುಕೊಡುತ್ತೇನೆಂದು ಹೇಳಿದರು ನಾನೇ ಹೇಳಿದೆ ನಿಮ್ಮ ನಾವು ಬಡಿಸಿಕೊಳ್ಬೇಕಾ ಕಾಜಗ ಕಷ್ಟ ಅದರ ಮೇಲೆ ಏನಾದರೂ ಒಂದು ಒಳ್ಳೆ ಪದ್ಯ ಬರಕೊಡಿ ಕೊಡಿ ಮಕ್ಕಳು ಓದಿಕೊಂಬೋಕೆ ಅಂತ ಹೇಳಿದೆ ಅದರ ಮ್ಯಾಗೆ ಬರೆದು ಕೊಟ್ಟವ್ರೆ ಡೆಪ್ಟಿ ಕಮಿಷನರ ಗುಮಾಸ್ತರು ಆ ಬರವಣಿಗೆಯನ್ನು ಮೊದಲೇ ಓದಿದ್ದರು ಹೀಗೆ ಅವನಿ ಕೊಂಡ್ಯಾಡ ಮಾಮಿಡಿ ತೋಪ್ಯಾಡ ಲವಕುಮಾರ ಸೀತಮ್ಮ ಇಲ್ಯಾಡ ಮೀತಲ್ಲಿ ಇಲ್ಯಾಡ ಲವಕುಮಾರ ಅವನಿ ಮಲೆಯಲ್ಲಿ ಮಾವಿನ ತೋಪೆಲ್ಲಿ ಲವಕುಮಾರ ಸೀತೆಯ ಮನೆಯಲ್ಲಿ ಮಾತಾಯಿ ಮನೆಯಲ್ಲಿ ಲವಕುಮಾರ ಇನ್ನೊಂದು ಸಾಕ್ಷಿ ಡೆಪ್ಟಿ ಕಮಿಷನರು ಇದನ್ನು ಕೇಳಿ ಕೊಂಚ ನಕ್ಕಿದರು. ಆಮೇಲೆ ಇನ್ನೊಂದು ಪಟ್ಟೆ ಅದು ಬೇರಿಕೆ ರಂಗಾರೆಡ್ಡಿಯದು ಅವನ ಪಠ್ಯ ಪುಸ್ತಕದಲ್ಲಿ ಯಸ್ಯ ಜ್ಞಾನ ದಯಾಸಿಂಧೋ ರಗಾದಸ್ಯಾನಗ ಗುಣಾಹ ಎಂದು ಬರೆದಿತ್ತು ರಂಗಾರೆಡ್ಡಿಯ ವಿವರಣೆಯು ಮೇಲಿನಂತೆಯೇ ಪಟ್ಟೆ ಪಠ್ಯಪುಸ್ತಕವನ್ನು ತೆರೆದರೂ ಅದು ಚಿನ್ನರಾಮೇಗೌಡನದು ಅದರಲ್ಲಿ ಏರಕುಮಿ ಕಸುಗಾಯಲ ದೊರೆಕುಮಿ ಬಂಧುಜನಲ ದೋಸ ಮುಸ್ಸುಮಿ ಪಾರುಕುಮಿ ರಣಮಂದುನ ಮೀರಕುಮಿ ಗುರುಲಾಗ್ನ ಮೇದಿನಿ ಸುಮತಿ ಕಸುಗಾಯಿಗಳನ್ನಾರಿಸಿಕೊಳ್ಳಬೇಡ ನೆಂಟರ ದೋಷಗಳನ್ನು ಗಮಿಸ ಗಮನಿಸಬೇಡ ಯುದ್ಧರಂಗದಿಂದ ಓಡಬೇಡ ಗುರುಗಳ ಅಪ್ಪಣೆಯನ್ನು ಮೀರಬೇಡ ಈ ಪದ್ಯಕ್ಕೂ ಆತ ಅದು ರೈತನ ಬೇಡಿಕೆಯಂತೆ ಅವನ ಮಕ್ಕಳಿಗೋಸ್ಕರ ಬರೆದದ್ದು ಎಂದು ವಿವರಣೆ ಹೀಗೆ ಇನ್ನೂ ಎರಡು ಪತ್ತೆ ಪುಸ್ತಕಗಳಲ್ಲಿ ಅಮರದ ಪದ್ಯಗಳು ನೀತಿ ಶತಕದ ಪದ್ಯಗಳು ಬರೆದಿದ್ದವು ಅದಕ್ಕೆ ಆಯಾ ರೈತರು ಕೊಟ್ಟ ಕಾರಣ ಮೇಲಿನಂತೆಯೇ ಯಾವ ರೈತನೂ ತನಗೆ ಶಾನುಭೋಗನು ರಶೀತಿ ಕೊಡಲು ನಿರಾಕರಿಸಿದನೆಂದಾಗಲಿ ಮೋಸ ಮಾಡಿದನೆಂದಾಗಲಿ ರುಜುವಾತು ಕೊಡಲಿಲ್ಲ ಹಣ ಕೊಟ್ಟವರು ಫಿರ್ಯಾದ ಮಾಡದೇ ಇದ್ದಾಗ ವಂಜನೆಯ ರುಜುವಾತು ಯಾವುದೋ ತಮ್ಮ ಮುಂದೆ ಬಾರದೇ ಇದ್ದಾಗ ಡೆಪ್ಯುಟಿ ಕಮಿಷನರ್ ಮಾಡಬಹುದಾಗಿದ್ದದ್ದು ಆಪಾದಿತನ ಬಿಡುಗಡೆಯೊಂದೇ ತಿದ್ದುಪಡಿಯ ಸಂಜೀವಯ್ಯ ನಿರ್ದೋಷಿ ತಿಪ್ಪದೊಡ್ಡಿಯ ಸಂಜೀವಯ್ಯ ನಿರ್ದೋಷಿ ಎಂದು ತೀರ್ಮಾನವಾಗಬೇಕಾಯಿತು ಕೃತಜ್ಞತೆ ಹಾಗೆ ಆದದ್ದರ ಸಂತೋಷದಿಂದ ನಾರಾಯಣಪ್ಪನವರು ಸಂಜೀವಯ್ಯನವರು ಲಾಯರ್ ಶೇಷಗಿರಿಯವ ಅಯ್ಯನವರ ಬಳಿಗೆ ಬಂದು ಹೂವಿನ ಹರ ಹಣ್ಣು ತಾಂಬೂಲಗಳನ್ನು ಸಮರ್ಪಿಸಿ ಅದರ ನಡುವೆ ಒಂದು ನೂರು ರೂಪಾಯಿಗಳನ್ನಿಟ್ಟರು ನಾವು ಬಡವರು ನಿಮ್ಮ ಋಣವನ್ನು ತೀರಿಸುವ ಶಕ್ತಿ ನಮಗಿಲ್ಲ ನಮ್ಮ ಈ ಸಣ್ಣ ಕಾಣಿಕೆಯನ್ನು ಸ್ವೀಕರಿಸಬೇಕು ನಾವು ಮನೆಮಕ್ಕಳಾದಿಯಾಗಿ ಸರ್ವರು ಎಲ್ಲ ಕಾಲವೂ ನಿಮ್ಮ ಹೆಸರು ಹೇಳಿಕೊಂಡು ಬದುಕುತ್ತೇವೆ ಎಂದು ಮೊದಲಾಗಿ ಕೃತಜ್ಞತೆಯನ್ನು ನುಡಿದರು ಶಶಿಗಿರಿಯಪ್ಪನವರು ಹೂವು ಹಣ್ಣು ತಾಂಬೂಲವನ್ನು ತೆಗೆದಿರಿಸಿಕೊಂಡು ರೂಪಾಯಿಗಳನ್ನು ಮಾತ್ರ ನಾರಾಯಣಪ್ಪನವರ ಮುಂದಿಟ್ಟು ಇದನ್ನು ನಾನು ತೆಗೆದುಕೊಳ್ಳತಕ್ಕದ್ದಲ್ಲ ನೀವು ಬಂಧುಗಳು ಅವರು ಬಡವರೆಂದು ಹೇಳುತ್ತೀರಿ ನಾನು ಪ್ರೀತಿಯಿಂದ ಕೆಲಸ ಮಾಡಿದನೇ ಹೊರತು ಸಂಪಾದನೆಗೋಸ್ಕರ ಅಲ್ಲ ದಯವಿಟ್ಟು ಇದನ್ನು ಹಿಂದಕ್ಕೆ ತೆಗೆದುಕೊಳ್ಳಬೇಕು ಎಂದರು ನಾರಾಯಣಪ್ಪನವರು ಸಂಜೀವಯ್ಯನವರು ರಾರನುಭವವಾಗಿ ಒತ್ತಾಯ ಪಡಿಸಿದರು ಶೇಷಿರಿಯಪ್ಪನವರು ಕೊಂಚ ಚುರುಕು ಸ್ವಭಾವದವರು ಅವರಲ್ಲಿ ಮಾತು ಮಿತ ಒಂದು ಸಲ ತೀರ್ಮಾನ ಕೊಟ್ಟ ಮೇಲೆ ಆ ಮಾತನ್ನು ಪುನಃ ಎತ್ತಗೊಳಿಸುತ್ತಿರಲಿಲ್ಲ ನಾರಾಯಣಪ್ಪನವರಿಗೆ ಸ್ವಲ್ಪ ಕಟುವಾಗಿಯೇ ತಮ್ಮ ತೀರ್ಮಾನವನ್ನು ಹೇಳಿದರು ಅವರ ಹಣದೊಡನೆ ಅವರನ್ನು ಹಿಂದಕ್ಕೆ ಕಳುಹಿಸಿದರು ನಾರಾಯಣಪ್ಪನವರ ಮನೆ ವಾರ್ತೆ ಅಲ್ಲಿಂದ ಮೂರು ನಾಲ್ಕು ವರ್ಷ ಕಳೆಯಿತು ಆ ನಂತರ ನಾಳೆ ನಾರಾಯಣಪ್ಪನವರಿಗೂ ಶೇಷಗಿರಿಯಪ್ಪನವರಿಗೂ ಒಬ್ಬರನ್ನೊಬ್ಬರು ನೋಡುವ ಕಾರಣ ಒದಗಿ ಬರಲಿಲ್ಲ ಅವರವರ ದಾರಿಯಲ್ಲಿ ಅವರವರು ಹೋಗುತ್ತಿದ್ದರು ಬಳಿಕ ಒಂದಾನೊಂದು ವರ್ಷ ಬೈರಕೂರು ಪ್ರಾಂತದಲ್ಲಿ ಕಾಲರಾವ್ಯಾಧಿ ತಲೆದೋರಿತು ಮೊದಮೊದಲು ಅದಕ್ಕೆ ಬಲಿ ಬಿದ್ದವರಲ್ಲಿ ನಾರಾಯಣಪ್ಪನವರ ಹಿರಿಯ ಮಗ ವೆಂಕಟರಮಣಯ್ಯ ಒಬ್ಬ ಆತ ಹದಿನೈದು ಹದಿನಾರು ವಯಸ್ಸಿನವರು ಆತನಿಗೆ ಮದುವೆಯಾಗಿತ್ತು ಹೆಂಡತಿ ಮನೆಗೆ ಬಂದಿರಲಿಲ್ಲ ವೆಂಕಟರಮಣೆಯ ಶಕ್ತನೆಂದು ಗುಣವಂತನೆಂದು ಸುತ್ತಮುತ್ತಲ ಜನರಿಂದ ಮೆಚ್ಚುಗೆ ಪಡೆದುಕೊಂಡಿದ್ದ ಆತನ ಕೈ ಬರಹ ಚೆನ್ನಾಗಿತ್ತು ಲೆಕ್ಕಾಚಾರ ಚೆನ್ನಾಗಿತ್ತು ಮಾತುಕತೆ ಚೆನ್ನಾಗಿತ್ತು ಅಂಥ ಮಗನು ತಿರಿಕೊಂಡ ಮರನೆಯ ದಿವಸ ತಂದೆ ನಾರಾಯಣಪ್ಪನನು ಆ ಮಗನ ದಾರಿಯನ್ನೇ ಹಿಡಿದ ನಾರಾಯಣಪ್ಪನವರ ಹೆಂಡತಿ ಸಾಕಮ್ಮ ಅವರಿಗೆ ಇನ್ನು ಉಳಿದಿದ್ದವರು ಸುಮಾರು ಐದಾರು ವರ್ಷ ವಯಸ್ಸಿನ ಮಗ ತಿಮ್ಮಪ್ಪ ಮೂರು ವರ್ಷದ ಮಗಳು ಅಲಮೇಲಮ್ಮ ಬೈರಕೂರಿನಲ್ಲಿ ನಡೆದ ದುಃಖದ ಸಂಗತಿಯನ್ನು ಅಲ್ಲಿಯ ಪಟೇಲ ಅಪ್ಪೋಡು ಎಂಬಾತ ಮುಳುಬಾಗಿಲಿಗೆ ಕೋಲಾರದ ಲಾಯ ಶೇಷಗಿರಿಯಪ್ಪನವರ ತಮ್ಮ ರಾಮಣ್ಣನವರಿಗೆ ಆಡಿನ ಮೂಲಕ ಕಳುಹಿಸಿದ್ದ ರಾಮಣ್ಣನವರು ವರ್ತಮಾನ ಬಂದ ಕೂಡಲೇ ಬೈರಕ್ಕೂರಿಗೆ ಹೋಗಿ ಅಲ್ಲಿ ಆಪತ್ತಿನಿಂದ ದಿಕ್ಕು ಇದ್ದ ಕುಟುಂಬವನ್ನು ಮುಳುಬಾಗಿಲಿಗೆ ಕರೆದುಕೊಂಡು ಬಂದು ತಮ್ಮ ಮನೆಯಲ್ಲಿ ಉಳಿಸಿಕೊಂಡರು ಅದು ಕೆಲವು ದಿನಗಳ ಮಟ್ಟಿಗಿನ ಏರ್ಪಾಡು ಮೃತರ ಕರ್ಮಾಂತರಗಳು ಮುಗಿದ ಬಳಿಕ ಸಾಕಮನವರನ್ನು ಆಕೆಯ ಮಕ್ಕಳನ್ನು ಗುಂಜೂರಿಗೋ ಆಕೆಯ ತೋರೂರಾದ ಸರ್ಜಾಪುರಕ್ಕೂ ಕಳುಹಿಸುವ ಯೋಚನೆ ಮಾಡಬಹುದೆಂದು ಉದ್ದೇಶಪಟ್ಟಿದ್ದರು ಮುಳುಬಾಗಿಲ ಸಂದರ್ಭ ಈಗ ಮುಳುಬಾಗಿಲು ಕುಟುಂಬದ ಸಂದರ್ಭ ನೋಡೋಣ ಆ ಕು ಕುಟುಂಬವನ್ನು ನೆಲೆಗೊಳಿಸಿದವರು ಶೇಖದಾರ್ ಗುಂಡಪ್ಪನವರು ಅವರು ತೀರಿಕೊಂಡಿದ್ದರು ಅದಕ್ಕೆ ಕೆಲವು ವರ್ಷ ಮುಂಚೆಯೇ ಅವರ ಹೆಂಡತಿ ಕಾಮಾಕ್ಷಮ್ಮನವರು ತೀರಿಕೊಂಡಿದ್ದರು ಅವರಿಗೆ ಇದ್ದ ಮೂವರು ಗಂಡು ಮಕ್ಕಳಲ್ಲಿ ಮೊದಲನೆಯವರು ಲಾಯರ್ ಶೇಷಗಿರಿಯಪ್ಪನವರು ಅವರು ತಮ್ಮ ಕಸುಬಿಗಾಗಿ ಕೋಲಾರದಲ್ಲಿಯೇ ಮುಖ್ಯ ವಸತಿ ಹೂಡಬೇಕಾಗಿತ್ತು ಅವರಿಗೆ ಚಿಕ್ಕಂದಿನಲ್ಲಿಯೇ ಪತ್ನಿ ವಿವ ವಿಯೋಗವಾಗಿತ್ತು ಆದ್ದರಿಂದ ಒಂದು ಗಂಡು ಆದರೆ ಮಾತಾ ಮಹರ ಪೋಷಣೆಯಲ್ಲಿ ಆದ್ದರಿಂದ ಶೇಷಗಿರಿಯಪ್ಪನವರು ಒಬ್ಬಂಟಿಯಾಗಿ ಬಾಳುತ್ತಿದ್ದರು ಹಬ್ಬಗಳು ತಿತಿಗಳು ದೊಡ್ಡ ರಜ ಕಾಲಗಳು ಇಂಥ ಸಮಯಗಳಲ್ಲಿ ಶೇಷಗಿರಿಯಪ್ಪನವರು ಮುಳುಬಾಗಿಲು ಮನೆಗೆ ಬರುತ್ತಿದ್ದರು ಮಿಕ್ಕ ಕಾಲ ಅವರ ಕಸುಬು ಎಲ್ಲಿ ಉಂಟು ಅಲ್ಲೇ ಇರುತ್ತಿದ್ದರು ಗುಂಡಪ್ಪನವರ ಎರಡನೆಯ ಮಗ ರಾಮಣ್ಣ ಇವರು ಚಿಕ್ಕಂದಿನಲ್ಲಿ ಸುಂಕದ ಇಲಾಖೆಯಲ್ಲಿ ಯಾವುದೋ ಸಣ್ಣ ಉದ್ಯೋಗದಲ್ಲಿದ್ದರು ಅವರಿಗೂ ಮದುವೆಯಾಗಿತ್ತು ಅವರ ಹೆಂಡತಿಯು ಒಂದು ಹೆಣ್ಣು ಚಿಕ್ಕಂದಿನಲ್ಲಿಯೇ ತಿರುಕೊಂಡರು ಹೀಗೆ ರಾಮಣ್ಣನವರು ಏಕಾಕಿ ಗುಂಡಪ್ಪನವರ ಮೂರನೆಯ ಮಗ ಶ್ರೀನಪ್ಪ ಶ್ರೀನಣ್ಣ ಈತ ಚಿಕ್ಕಂದಿನಲ್ಲಿ ಅಬ್ಕಾರಿ ಗುಮಾಸ್ತಿಯಾಗಿದ್ದರು ಮದುವೆಯಾಗಿತ್ತು ಮಗಳು ಒಬ್ಬ ಮಗ ಇನ್ನೊಬ್ಬ ಮಗಳು ಹುಟ್ಟಿದ ಮೇಲೆ ಅವರ ಹೆಂಡತಿಯು ತೀರಿಕೊಂಡಳು ಬಳಿಕ ಶೀಣ್ಣಣ್ಣನವರು ತಮ್ಮ ಮಕ್ಕಳನ್ನು ಅಣ್ಣ ರಾಮಣ್ಣನವರ ಪೋಷಣೆಗೊಪ್ಪಿಸಿ ತಾವು ಕಾಶಿಯಾತ್ರೆ ಮೊದಲಾದ ನಿಶ್ಚಿಂತೆಯ ಕಾಲಕ್ಷೇಪದಲ್ಲಿ ಪ್ರವೃತ್ತರಾಗದರು ಹೀಗೆ ಮುಳುಬಾಗಿಲಿನ ಸಂಸಾರ ಒಂದು ಅವ್ಯವಸ್ಥೆಯಲ್ಲಿತ್ತು ರಾಮಣ್ಣನವರು ಸ್ಥಿರವಾಗಿ ನಿಂತು ತಮ್ಮನ ಮಕ್ಕಳು ಮೂವರು ಆಗಾಗ ಬಂದು ಹೋಗುತ್ತಿದ್ದ ಅಣ್ಣ ಇಷ್ಟವಾದಾಗ ಬಂದು ಇಷ್ಟವಾದಷ್ಟು ದಿನ ಇದ್ದು ಇಷ್ಟ ಬಂದಾಗ ನಡೆಯುತ್ತಿದ್ದ ತಮ್ಮ ಇವರಿಗೆ ಆಧಾರವಾಗಿದ್ದುಕೊಂಡು ಮನೆಯ ಹೆಸರನ್ನು ಉಳಿಸಿದ್ದರು ಆ ಕೆಲಸಕ್ಕೆ ಒಬ್ಬ ಮುದುಕಿಯನ್ನು ಗೊತ್ತು ಮಾಡಿಕೊಂಡಿದ್ದರು ಮನೆಯಲ್ಲಿ ಜಾಗ ವಿಶಾಲವಾಗಿತ್ತು ದವಸಧಾನ್ಯಗಳ ಕೊರತೆ ಇರಲಿಲ್ಲ ಆಕಳು ಎಮ್ಮೆಯಾಗಲೂ ಎರಡೆರಡು ಇರುತ್ತಿದ್ದವು ಸಾಮಾನ್ಯವಾಗಿ ಪ್ರತಿದಿನಿವಾಸವು ಭೋಜನಕ್ಕಾಗಿ ಇಬ್ಬರು ಮೂವರಾದರೂ ಅತಿಥಿಗಳಿರುತ್ತಿದ್ದರು ಸುತ್ತಮುತ್ತಲ ಹಳ್ಳಿಗಳಿಂದ ಬಂದ ವೈವಿಧಿಕ ಬ್ರಾಹ್ಮಣರು ಶಾನುಭೋಗರುಗಳು ಉಪಾಧ್ಯಾಯರು ಕಚೇರಿ ಗುಮಾಸ್ತರು ಇಂಥವ ಇಂಥವರು ಹೀಗೆ ಗೃಹಿಣಿ ಸಂಪತ್ತೊಂದರ ಹೊರತು ತಕ್ಕ ಮಟ್ಟಿಗೆ ಅನುಕೂಲ ದಶೆಯಲ್ಲಿದ್ದ ಕುಟುಂಬ ರಾಮಣ್ಣನವರದು ಸ್ವಲ್ಪ ಕಾಲದ ತರುವಾಯ ಶೇಷಗಿರಿಯಪ್ಪನವರ ಮಗನಾಗಿ ಬೆಂಗಳೂರು ಸರ್ಜಾಪುರಗಳಲ್ಲಿ ಬಳದುಕೊಂಡಿದ್ದ ಹತ್ತು ಹನ್ನೊಂದು ವರ್ಷದ ಹುಡುಗ ನನ್ನ ತಂದೆ ವೆಂಕಟರಮಣ್ಯನನ್ನು ರಾವಣ್ಣನವರು ತಮ್ಮಲ್ಲಿಗೆ ಕರೆಸಿಕೊಂಡರು ಈ ಸುಮಾರಿನಲ್ಲಿ ಬೈರಕುರನಿಂದ ಸಾಕಮ್ಮನವರು ಅವರ ಮಕ್ಕಳು ಮುಳಬಾಗಿಲಿಗೆ ಬಂದದ್ದು ಆಕೆ ಬಂದ ವರ್ತಮಾನ ತಮಗೆ ತಲುಪಿದ ಕೂಡಲೇ ಶೇಷಗಿರಿಯಪ್ಪನವರು ಕೋಲಾರದಿಂದ ಮುಳಬಾಗಿಲಿಗೆ ಬಂದರು ಆಕೆಗೆ ಹೇಳಬಹುದಾದ ಧೈರ್ಯದ ಮಾತುಗಳನ್ನು ಹೇಳಿದರು ಬಳಿಕ ಕೈ ನಮಸ್ಕಾರ ಮಾಡಿ ಆಕೆ ಮತ್ತೆಲ್ಲಿಗಾದರೂ ಹೋಗುವ ಯೋಚನೆಯನ್ನು ಮನಸ್ಸಿಗೆ ತಂದುಕೊಳ್ಳಬಾರದೆಂದು ಆಕೆಯೂ ಆಕೆಯ ಮಕ್ಕಳು ಆ ಮನೆಯನ್ನು ತಮ್ಮ ಮನೆಯೆಂದೇ ಭಾವಿಸಿ ಅಲ್ಲಿಯೇ ಸ್ಥಿರವಾಗಿ ನೆಲೆಸಬೇಕೆಂದು ಬಹುವಾಗಿ ಹೇಳಿಕೊಂಡರು ರಾಮಣ್ಣನವರು ಅದೇ ಮಾತನ್ನು ಪರಿಪರಿಯಾಗಿ ಹೇಳಿದರು ಶೀನಪ್ಪನವರು ಸಹ ತಮ್ಮ ಮಕ್ಕಳ ಗತಿಯನ್ನು ನೆನೆದು ಕಣ್ಣೀರಿಡುತ್ತಾ ಬೇಡಿಕೊಂಡರು ಸಾಕಮ್ಮನವರು ಮನಸ್ಸಿನಲ್ಲಿ ಏನೋ ಆಲೋಚಿಸಿದರೋ ಅವರ ಬಾಯಿಂದ ಯಾವ ಮಾತು ಬರಲಿಲ್ಲ ಕಣ್ಣಿಂದ ನೀರು ಹರಿದು ಬರುತ್ತಿತ್ತು ಎರಡು ವರ್ಷ ಕಾಲ ಹಾಗು ಹೀಗೂ ಕಳೆಯಿತು ಅನ್ನಂಬಟ್ಟರ ಮನೆ ಉಳುಬಾಗಿಲಲ್ಲಿ ಶೇಖದಾರ್ ಶೇಖದಾರ್ ಗುಂಡಪ್ಪನವರ ಮನೆಯ ಎದುರಿಗೆ ಇದ್ದದ್ದು ಪುರೋಹಿತ ಅನ್ನಂಬಟ್ಟರ ಮನೆ ಅನ್ನಂಬಟ್ಟರದು ಪ್ರಸಿದ್ಧವಾದ ಹೆಸರು ಅವರು ವೇದಾಧ್ಯಯನ ಸಂಪನ್ನರು ಮತ್ತು ಉದಾರಿಗಳು ಹತ್ತಾರು ಜನ ವಿದ್ಯಾರ್ಥಿಗಳನ್ನು ಮನೆಯಲ್ಲಿರಿಸಿಕೊಂಡು ಅನ್ನವಸ್ತ್ರಗಳನ್ನು ಕೊಟ್ಟು ವೇದ ದೋ ಜ್ಯೋತಿಷ್ಯ ಧರ್ಮಶಾಸ್ತ್ರ ಇವುಗಳನ್ನು ಕರೆಸುತ್ತಿದ್ದರು ಅವರಿಗೆ ಮೂವರು ಮಕ್ಕಳು ಮೊದಲನೆಯ ಆಕೆ ಅನ್ನಮ್ಮ ಎರಡನೇ ಆಕೆ ಅಮ್ಮಣ್ಣಮ್ಮ ಮೂರನೆಯತ್ತ ವೆಂಕಟರಾಮ ಭಟ್ಟರು ಅನ್ನಂಬಟ್ಟರ ಮನೆಗೂ ಗುಂಡಪ್ಪನವರ ಮನೆಗೂ ಪ್ರೀತಿ ವಿಶ್ವಾಸಗಳು ಬೆಳೆದು ಎರಡೂ ಒಂದೇ ಕುಟುಂಬವೆಂಬಂತೆ ಇದ್ದವು ಅನ್ನಮ್ಮನವರು ಆಕೆಯ ತಂಗಿ ತಮ್ಮಂದಿರು ಗುಂಡಪ್ಪನವರನ್ನು ಮಾಮಯ್ಯನೆಂದು ಕರೆಯುತ್ತಿದ್ದರು ಕಾಲಾನುಕಾಲದಲ್ಲಿ ಅನ್ನಮ್ಮನವರು ಅಮ್ಮಣ್ಣನವ ಅಮ್ಮಣ್ಣಮ್ಮನವರು ವೈದವ್ಯ ಕಾರಣದಿಂದ ತಮ್ಮನ ಪೋಷಣೆಯಲ್ಲಿ ಇದ್ದು ಕೊಂಡಿದ್ದರು ಅಣ್ಣಮ್ಮನವರು ಮನೆಯಲ್ಲಿ ನಡೆಯುತ್ತಿದ್ದ ವೇದ ಪಾಠವನ್ನು ಜ್ಯೋತಿಷ್ಯ ಪಾಠವನ್ನು ಕೇಳಿ ಕೇಳಿ ಒಂದು ಸಂಸ್ಕಾರವನ್ನು ಪಡೆದುಕೊಂಡಿದ್ದರು ವೆಂಕಟರಾಮ ಭಟ್ಟರು ಮನೆಯಲ್ಲಿಲ್ಲದ ಕಾಲದಲ್ಲಿ ವಿದ್ಯಾರ್ಥಿಗಳು ವೇದ ಹೇಳುವಾಗ ಸ್ವರ ತಪ್ಪಿದರೆ ಆಕೆ ದೂರದಿಂದ ಕೂಗಿ ಅದನ್ನು ಮುಂಜಿ ಮದುವೆಗಳಿಗೆ ಲಗ್ನ ಕಟ್ಟಿಕೊಡಬೇಕೆಂದು ಜನ ಬಂದು ಬಟ್ಟರು ಭಟ್ಟರು ಮನೆಯಲ್ಲಿಲ್ಲದಿದ್ದರೆ ಆಕೆ ವಿದ್ಯಾರ್ಥಿಗಳಿಂದ ಪಂಚಾಗವನ್ನು ಓದಿಸಿ ತಾನೇ ಲಗ್ನ ನಿಶ್ಚಯ ಮಾಡುತ್ತಿದ್ದರು ಈ ಅಣ್ಣಮ್ಮ ಅಣ್ಣಮ್ಮನವರಿಗೂ ಎದುರು ಮನೆಯ ಸಾಕಮ್ಮನವರಿಗೂ ಸ್ನೇಹ ಬೆಳೆಯಿತು ಒಂದು ನಿಶ್ಚಯ ಒಂದಾನೊಂದು ದಿನ ಅವರಿಬ್ಬರೂ ವಿರಾಮವಾಗಿ ಕುಳಿತು ಮಾತನಾಡುತ್ತಿದ್ದಾಗ ಅಣ್ಣಮ್ಮನವರು ಹೀಗೆ ಹೇಳಿದ್ದರು ಸಾಕಮ್ಮ ಇವರ ಮನೆ ಸೇರಬೇಕಾದ ಗತಿ ಬಂತೆಂದು ನೀವು ಆಗಾಗ ಸಂಕಟಪಟ್ಟುಕೊಳ್ಳುತ್ತಿದ್ದೀರಿ ಇದಕ್ಕೆ ಕಾರಣವಿಲ್ಲವೆಂದು ನನಗೆ ಅನಿಸುತ್ತದೆ ನೀವು ಇಲ್ಲಿಗೆ ಬಂದದ್ದರಿಂದ ಈ ದಿಕ್ಕೆಟ್ಟ ಮನೆ ಉದ್ದಾರವಾಗಬಹುದು ಕಾಮಾಕ್ಷಮನು ಆಕೆಯ ಮೂರು ಮಂದಿ ಸೊಸೆಯರು ಚಿಕ್ಕ ತಿರುಕೊಂಡಿದ್ದರಿಂದ ಈ ಮನೆಗೆ ನಿಮ್ಮ ಜನರಲ್ಲಿ ಒಂದು ಕೆಟ್ಟ ಹೆಸರು ಬಂದಿದೆ ಇಲ್ಲಿಗೆ ಬಂದ ಹೆಣ್ಣು ಮಕ್ಕಳು ಬಾಳೋದಿಲ್ಲ ಅಂತ ಆ ಅಪವಾದವನ್ನು ನೀವು ದೊಡ್ಡ ಮನಸ್ಸು ಮಾಡಿ ಹೋಗಲಾಡಿಸಬೇಕು ನಿಮ್ಮ ಯಜಮಾನರು ಶೇಷಗಿರಿಯಪ್ಪನಿಗೆ ಫೀಸು ಕೊಡುವುದಕ್ಕೆ ಹೊರಟರು ಶೇಷಗಿರಿಯಪ್ಪನಿಗೆ ಈ ಫೀಸು ಬೇಡ ನಿಮ್ಮ ಮಗಳನ್ನು ಅವನ ಮಗ ವೆಂಕಟರಮಣಿಗೆ ರಮಣನಿಗೆ ಕೊಟ್ಟು ಬಿಡಿ ಅದೇ ಶೇಷಗಿರಿಯಪ್ಪನಿಗೆ ಫೀಸು ಇಲ್ಲಿಂದ ಮುಂದೆ ನಡೆದದ್ದನ್ನು ಕುರಿತು ಹೆಚ್ಚಾಗಿ ಬರೆಯಬೇಕಾದ ಅವಶ್ಯಕತೆ ಇಲ್ಲ ಅನ್ನಮ್ಮನವರ ಮಾತಿನಲ್ಲಿ ಎಲ್ಲರಿಗೂ ಅತ್ಯಂತ ಗೌರವ ಆಕೆಯ ಹಿತೋಪದೇಶವನ್ನು ಎಲ್ಲರೂ ಸಂತೋಷದಿಂದ ನೆರವೇರಿಸಿದರು ನನ್ನ ತಂದೆಯ ಮದುವೆ ಹೀಗೆ ಏರ್ಪಟ್ಟಾದದ್ದು ಏರ್ಪಟ್ಟದ್ದು ವಿವಾಹ ಮದುವೆಯಾದದ್ದು ಕಾರ್ವೇಟಿ ನಗರದಲ್ಲಿ ವೆಂಕಟರಮಣ ದೇವರ ಸನ್ನಿಧಿ ಸನ್ನಿಧಾನದಲ್ಲಿ ಗಂಡು ಹೆಣ್ಣು ದ್ರಾವಿಡ ಬ್ರಾಹ್ಮಣರು ಗಂಡಿಗೆ ತಾಯಿ ಇಲ್ಲದ್ದರಿಂದ ಆಕೆ ಆ ನಾಂದಿಗಾಗಿ ಕೂತವರು ಮುಲಕನಾಡು ವೆಂಕಟರಾಮ ಭಟ್ಟರು ಅಕ್ಕಯ್ಯಮ್ಮನವರು ಹೆಣ್ಣಿಗೆ ತಂದೆ ಇಲ್ಲದ ಕಾರಣದಿಂದ ಆ ಕಡೆ ಕುಳಿತವರು ಬಡಗನಾಡು ಶಿನಿಗಲ್ಲಿ ನಂಜುಂಡಪ್ಪನವರು ಭವಾನಮ್ಮನವರು ವೆಂಕಟರಾಮ ಭಟ್ಟರು ಶೇಷಗಿರಿಯಪ್ಪನ ಸ್ನೇಹಿತರಾಗಿ ತಮ್ಮನಂತೆ ಇದ್ದವರು ನಂಜುಂಡಪ್ಪನವರು ನಾರಾಯಣಪ್ಪನವರಿಗೆ ಸ್ನೇಹಿತರಾಗಿ ಸಕ್ಕಮ್ಮನವರಿಗೆ ಅಣ್ಣನಂತೆ ಇದ್ದವರು ಹೆಣ್ಣಿಗೆ ವಯಸ್ಸು ಸುಮಾರು ಐದಾರು ವರ್ಷ ಗಂಡಿಗೆ ಹನ್ನೆರಡು ಹದಿಮೂರು ವರ್ಷ ಈ ದಾಂಪತ್ಯ ಎಪ್ಪತ್ತು ವರ್ಷ ಕಾಲ ಅವಿಚ್ಛಿನ್ನವಾಗಿ ನಿರ್ಮಲವಾಗಿ ಪರಸ್ಪರ ಸಂತೋಷಕರವಾಗಿ ಸಾಗಿತು ಮೂದಲಿಕೆ ಅಲಮೇಲಮನಿಗೂ ವೆಂಕಟರಮಣಯ್ಯನಿಗೂ ಆಗಾಗ ವಾಗ್ವಾದಗಳು ನಡೆಯುತ್ತಿದ್ದದ್ದುಂಟು ಆ ಪ್ರೇಮ ಕಲಹಗಳಲ್ಲಿ ಒಬ್ಬರನ್ನೊಬ್ಬರು ಮೂದಲಿಸುತ್ತಿದ್ದದ್ದು ಅಪರೂಪವಲ್ಲ ಸಾರಿನಲ್ಲಿ ಖಾರ ಹೆಚ್ಚಾದಾಗ ವೆಂಕಟರಮಣಯ್ಯ ಹೆಂಡತಿಯನ್ನು ಕುರಿತು ನೀನು ಆ ಶಿನಿಗಲ್ಲಿ ನಂಜುಂಡಪ್ಪನ ಸಂಪ್ರದಾಯದೋಳಲ್ಲವೇ ಆ ಸುಡು ಬೆಂಕಿ ನಿನ್ನ ಅಡುಗೆ ಎನ್ನುತ್ತಿದ್ದರು ವೆಂಕಟರಮಣಯ್ಯ ಪಾಯಸಕ್ಕೆ ಇನ್ನಷ್ಟು ಬೆಲ್ಲ ಹಾಕು ಎಂದಾಗ ರಮೇಲಮ್ಮನು ಮುಲಕನಾಡು ಪುರೋಹಿತರ ಶಿಷ್ಯರಲ್ಲವೇ ನೀವು ನಿಮಗೆ ಕಬ್ಬಿನಲ್ಲಿಯೇ ಸಿಹಿ ಇಲ್ಲ ಎನ್ನುತ್ತಿದ್ದರು ಈ ವಿನೋದ ಸ್ವಲ್ಪ ವಿರಸಕ್ಕೆ ತಿರುಗಿದಾಗ ಆಕೆ ಗಂಡನನ್ನು ಬಾಯಿ ಮುಚ್ಚಿಸಲು ಒಂದು ಅಸ್ತ್ರವನ್ನಿಟ್ಟುಕೊಂಡಿದ್ದಳು ನನ್ನದೇನು ನಿಮಗೆ ಲೆಕ್ಕ ನಿಮ್ಮಪ್ಪ ನಾಲ್ಕು ಮನೆ ತಿರುಗಿ ಗೋಗರೆದು ಬೇಡಿ ತಂದುಕೊಂಡ ಸೊಸೆಯೇ ನಾನು ಎಲ್ಲ ಸೊಸೆಯರಂತೆ ಸೊಸೆಯರಂತೆ ಲಾಯರ್ ಫೀಸಿಗಾಗಿ ಬಂದವಳಲ್ಲವೇ ಅದೇನು ಲಕ್ಷ್ಯ ನಿಮಗೆ ಈ ಮೊದಲಿಕೆಯನ್ನು ಕೇಳಿದಾಗ ನಮ್ಮಪ್ಪನಿಗೆ ಒಂದು ಕಡೆ ಹಿಗು ಒಂದು ಕಡೆ ಸಿಗ್ಗು